ಲೆಸನ್ ನಂಬರ್ ತರ್ಟಿ ಒನ್ ಶರ್ಮಾ ಯಾಕಿಷ್ಟ್ ತಡವಾಗಿ ಶರ್ಮಾ ಯಾಕಿಷ್ಟ್ ತಡವಾಗಿದ್ರಿ ಹುಷಾರಿಲ್ವಾ ರಾತ್ರಿ ನಾಟಕದ ರಿಹರ್ಸಲ್ ಇತ್ತು ಮಲ್ಗೋ ತುಂಬಾ ತಡ ಆಯ್ತು ರಾತ್ರಿ ನಾಟಕದ ರಿಹರ್ಸಲ್ ಇತ್ತು ಮಲ್ಗೋ ತುಂಬಾ ತಡ ಆಯ್ತು ನಾಟಕದ ರಿಹರ್ಸಲ್ ಎಲ್ಲಿತ್ತು ನಾಟಕದ ರಿಹರ್ಸಲ್ ಎಲ್ಲಿತ್ತು ನಾಟಕದ ರಿಹರ್ಸಲ್ ಮೂರ್ತಿ ಅವರ ಮನೆಯಲ್ಲಿತ್ತು ರೂಮ್ ಎಷ್ಟು ಗಂಟೆಗೆ ಬಂದ್ರಿ ಎಷ್ಟ ಗಂಟೆಗೆ ಬಂದ್ರಿ ರಾತ್ರಿ ಹನ್ನೆರಡು ಗಂಟೆಗೆ ಬಂದೆ ರಾತ್ರಿ ಹನ್ನೆರಡು ಗಂಟೆಗೆ ಬಂದೆ ಎಲ್ಲಿ ನಿಮ್ ರೂಮ್ ಮೇಟ್ ಕಾಣ್ತಾನೆ ಇಲ್ಲ ಎಲ್ಲಿ ನಿಮ್ ರೂಮೇಟ್ ಕಾಣ್ತಾನೆ ಇಲ್ಲ ಎಲ್ ಹೋದ್ರು ಎಲ್ ಹೋದ್ರು ಅವ್ರು ಆಗ್ಲೇ ಕ್ಲಾಸ್ಗೆ ಹೋದ್ರು ಅವ್ರು ಆಗ್ಲೇ ಕ್ಲಾಸ್ ಗೆ ಹೋದ್ರು ಹೊತ್ತಾಯ್ತು ಹೊರಡಿ ಹೊತ್ತಾಯ್ತು ಹೊರಡಿ ಇನ್ಸ್ಟಿಟ್ಯೂಟ್ಗೆ ಹೋಗೋಣ ಇನ್ಸ್ಟಿಟ್ಯೂಟ್ಗೆ ಹೋಗೋಣ ತಿಂಡಿ ತಿಂದ್ರ ತಿಂಡಿ ತಿಂದ್ರಾ ತಿಂಡಿನೂ ತಿಂದೆ ಕಾಫಿನೂ ಕುಡ್ದೆ ತಿಂಡಿನೂ ತಿಂದೆ ಕಾಫಿನೂ ಕುಡದೆ ನಾನು ಹೋಮ್ವರ್ಕ್ ಪುಸ್ತಕಾನ ಹುಡುಕ್ತಾ ಇದ್ದೀನಿ ನನ್ನ ಹೋಮ್ವರ್ಕ್ ಪುಸ್ತಕನ ಹುಡುಕ್ತಾ ಇದೀನಿ ಹೊರಡಿ ಐದ್ ನಿಮಿಷಾನು ತಡ ಹಾಕೂಡ ಹೊರಡಿ ಐದ್ ನಿಮಿಷಾನು ತಡ ಹಾಕೂಡದು ಅಬ್ಸೆಂಟ್ ಬೀಳುತ್ತೆ ಹೌದು ಮೊನ್ನೆ ಹತ್ತು ನಿಮಿಷ ತಡವಾಗಿ ಹೋದೆ ಹೌದು ನಾನು ಮೊನ್ನೆ ಹತ್ತು ನಿಮಿಷ ತಡವಾಗಿ ಹೋದೆ ಅಬ್ಸೆಂಟ್ ಬಿತ್ತು ಅಬ್ಸೆಂಟ್ ಬಿತ್ತು ಬನ್ನಿ ಹೋಗೋಣ ಬನ್ನಿ ಹೋಗೋಣ ಡ್ರಿಲ್ಸ್ ಬಿಲ್ಡಪ್ ಡ್ರಿಲ್ ಮಾಡಲ್ ಬರೆದೆ ಕಾಗದ ಬರೆದೆ ನಮ್ಮ ತಂದೆಗೆ ಕಾಗದ ಬರೆದೆ ಬೆಳಗ್ಗೆ ನಮ್ಮ ತಂದೆಗೆ ಕಾಗದ ಬರೆದೆ ಇವತ್ತು ಬೆಳಗ್ಗೆ ನಮ್ಮ ತಂದೆಗೆ ಕಾಗದ ಬರೆದೆ ನಾನು ಇವತ್ತು ಬೆಳಗ್ಗೆ ನಮ್ಮ ತಂದೆಗೆ ಕಾಗದ ಬರೆದೆ ನಾವು ಬಿಲ್ಡಪ್ ಕುಡಿದೆ मन का स्नेहितन मन का ನನ್ನ ಸ್ನೇಹಿತನ ಮನೆಯಲ್ಲಿ ಕಾಫಿ ಕುಡಿದೆ ನಿನ್ನೆ ನನ್ನ ಸ್ನೇಹಿತನ ಮನೆಯಲ್ಲಿ ಕಾಫಿ ಕುಡಿದೆ ನಾನು ನಿನ್ನ ನನ್ನ ಸ್ನೇಹಿತನ ಮನೆಯಲ್ಲಿ ಕಾಫಿ ಕುಡಿದೆ ಕರೆದಳು ಮನೆಗೆ ಕರೆದಳು ತನ್ನ ಮನೆಗೆ ಕರೆದಳು ಸಹನನನ್ನು ತನ್ನ ಮನೆಗೆ ಕರೆದಳು ವಿಮಲಾ ಸಹನನನ್ನು ತನ್ನ ಮನೆಗೆ ಕರೆದಳು ಹೋಯಿತು बेग होल के हूं ಹಸು ಇವತ್ತು ಬೇಗ ನಮ್ಮ ಹಸು ಇವತ್ತು ಬೇಗ ಹೊಲಕ್ಕೆ ಹೋಯಿತು ತಿಂದರು ತಿಂಡಿ ತಿಂದರು ಎಂಟು ಗಂಟೆಗೆ ತಿಂಡಿ ತಿಂದರು ಬೆಳಗ್ಗೆ ಎಂಟು ಗಂಟೆಗೆ ತಿಂಡಿ ತಿಂದರು ಅವರು ಬೆಳಗ್ಗೆ ಎಂಟು ಗಂಟೆಗೆ ತಿಂಡಿ ತಿಂದರು ಮಾಡಲ್ ಎದ್ದರು ತಡವಾಗಿ ಎದ್ದರು ಬೆಳಿಗ್ಗೆ ತಡವಾಗಿ ಎದ್ದರು ನಿನ್ನೆ ಬೆಳಗ್ಗೆ ತಡವಾಗಿ ಎದ್ದರು ಅವರು ನಿನ್ನೆ ಬೆಳಗ್ಗೆ ತಡವಾಗಿ ಎದ್ದರು ನೌ ಬಿಲ್ಡಪ್ ಬೈದೆ ಮಗನನ್ನು ಬೈದೆ ನನ್ನ ಮಗನನ್ನು ಬೈದೆ ಬೆಳಗ್ಗೆ ನನ್ನ ಮಗನನ್ನು ಬೈದೆ ಇವತ್ತು ಬೆಳಗ್ಗೆ ನನ್ನ ಮಗನನ್ನು ಬೈದೆ ನಾನು ಇವತ್ತು ಬೆಳಗ್ಗೆ ನನ್ನ ಮಗನನ್ನು ಬೈದೆ ಬಿದ್ದ ಮರದ ಮೇಲಿಂದ ಬಿದ್ದ ನನ್ನ ತಮ್ಮ ಮರದ ಮೇಲಿಂದ ಬಿದ್ದ ಬಂದಳು ಬೆಂಗಳೂರಿಂದ ಬಂದಳು ನಿನ್ನೆ ಬೆಂಗಳೂರಿಂದ ಬಂದಳು ಸ್ನೇಹಿತೆ ನಿನ್ನೆ ಬೆಂಗಳೂರಿಂದ ಬಂದಳು ಉಷನ ಸ್ನೇಹಿತೆ ನಿನ್ನೆ ಬೆಂಗಳೂರಿಂದ ಬಂದಳು ಟ್ರಾನ್ಸ್ಫಾರ್ಮೇಷನ್ ಡ್ರಿಲ್ ಮಾಡೆಲ್ ಅವರು ಬ್ಯಾಡ್ಮಿಂಟನ್ನಲ್ಲಿ ಗೆಲ್ಲುತ್ತಾರೆ ಅವರು ಬ್ಯಾಡ್ಮಿಂಟನ್ನಲ್ಲಿ ಗೆದ್ದರು ನೌ ಟ್ರಾನ್ಸ್ಫಾರ್ಮ್ ಅವಳು ಬೆಳಿಗ್ಗೆ ಬೇಗ ಏಳುತ್ತಾಳೆ ಅವಳು ಬೆಳಗ್ಗೆ ಬೇಗ ಎದ್ದಳು ರಾಮು ಎಷ್ಟು ಗಂಟೆಗೆ ತಿಂಡಿ ತಿಂತಾನೆ ರಾಮು ಎಷ್ಟು ಗಂಟೆಗೆ ತಿಂಡಿ ತಿಂದ ಮರದಿಂದ ಹಣ್ಣು ಕೆಳಗೆ ಬೀಳುತ್ತದೆ ಮರದಿಂದ ಹಣ್ಣು ಕೆಳಗೆ ಬಿದ್ದಿತು ಅಧ್ಯಾಪಕರು ನಮ್ಮನ್ನು ಬೈಯುತ್ತಾರೆ ಅಧ್ಯಾಪಕರು ನಮ್ಮನ್ನು ಬೈದರು ನಾವು ಇವತ್ತು ಹತ್ತು ಪಾಠ ಬರೆಯುತ್ತೇವೆ ನಾವು ಇವತ್ತು ಹತ್ತು ಪಾಠ ಬರೆದವು ಮಾಡೆಲ್ ಅವನು ಹತ್ತನೇ ಪಾಠ ಬರೆದ ಅವನು ಹತ್ತನೇ ಪಾಠ ಬರೆದನ ನಾವು ಟ್ರಾನ್ಸ್ಫಾರ್ಮ್ ಅವನು ಮನೆಯಲ್ಲಿ ಇದ್ದ ಅವನು ಮನೆಯಲ್ಲಿ ಇದ್ದನ ಅವಳು ದಾರಿಯಲ್ಲಿ ಬಿದ್ದಳು ಅವಳು ದಾರಿಯಲ್ಲಿ ಬಿದ್ದಳ ರವಿ ಆಟದಲ್ಲಿ ಗೆದ್ದ ರವಿ ಆಟದಲ್ಲಿ ಗೆದ್ದನ ಅವರು ಐದು ಗಂಟೆಗೆ ಎದ್ದರು ಅವರು ಐದು ಗಂಟೆಗೆ ಎದ್ದರ ಮಗು ಬಿಸ್ಕೆಟ್ ತಿಂದಿತು ಮಗು ಬಿಸ್ಕೆಟ್ ತಿಂದಿತ ಮಾಡೆಲ್ ಅವನು ಕರೆದನು ಅವಳು ಅವಳು ಕರೆದಳು ನೌ ಸಬ್ಸ್ಟಿಟ್ಯೂಟ್ ಅವರು ತಡವಾಗಿ ಎದ್ದರು ನೀನು ನೀನು ತಡವಾಗಿ ಎದ್ದೆ ನಾನು ತಿಂಡಿ ತಿಂದೆ ಅವಳು ಅವಳು ತಿಂಡಿ ತಿಂದಳು ಅವನಿಗೆ ನಾಳೆ ಅಬ್ಸೆಂಟ್ ಬೀಳುತ್ತೆ ಅವನಿಗೆ ನಿನ್ನೆ ಅಬ್ಸೆಂಟ್ ಬಿತ್ತು ನಾವು ನಾವು ಪಾಠ ಬರೆದವು ನಿಮ್ಮ ತಂಗಿ ನನ್ನನ್ನು ಬೈದಳು ತಮ್ಮ ನಿಮ್ಮ ತಮ್ಮ ನನ್ನನ್ನು ಬೈದ